ಇಪ್ಪತ್ತಾರನೇ ತರಂಗದನ್ನು ಕೇಳಿಕೋ ಕೇಳು ಕೇಳುತ್ತಾ ವಿಶ್ವಾಮಿತ್ನಿಗೆ ಬೆಪ್ಪು ಹಿಡಿದಂತಾಯಿತು ವಸಿಷ್ಠನು ಕಳೆದನೆಂದರೆ ವಿನಾಸವಾದ ಹೇಳಿ ಅದರಿಂದ ಏನೇನು ವಿಚಿತ್ರ ಫಲಗಳಾಗುವು ಅದನ್ನೆಲ್ಲ ನೋಡಬೇಕೆನಿಸಿತು ಬೀಜವಾದ ರುಕ್ಕನ್ನು ಸಾಮವಾಗಿ ಹಾಡಿ ಅದರಲ್ಲಿ ಅಡಿಗೆ ಕುಳಿತಿರುವ ಅಕ್ಷರ ಶಕ್ತಿಗಳನ್ನು ಪ್ರಸ್ತಾರ ಮಾಡಿ ಪರೆಯಲ್ಲಿ ಅಡಗಿರುವ ಚಿಕ್ಕಶಕ್ತಿಯನ್ನು ಚಿಕ್ಶಕ್ತಿಯ ಸ್ವರೂಪವನ್ನು ವೈಖರಿಗಳೆಂದು ಅವ್ಯಕ್ತವಾಗಿ ಶಕ್ತಿ ಪ್ರಪಂಚವನ್ನು ವ್ಯಕ್ತವಾಗಿ ಜಗತ್ತಿನಲ್ಲಿ ಪ್ರಕಟಿಸುವ ಹಂಬಲ ತಾನೇ ತಾನಾಯಿತು ವಸಿಷ್ಠನು ದೇವತೆಗಳು ಕೊಟ್ಟು ಕಾಮಧೇನು ಬೇಡವೆಂದು ಹಿಂತರಿಸಿಕೊಟ್ಟನು ಮತ್ತೆ ದೇವತೆಗಳೇ ಹೋಮೇ ಹೋ ದೇವತೆಗಳೇ ಹೋಮಧೇನುವಾಗಿರಲೇ ಎಂದು ಕೊಟ್ಟರು ಎಂಬುದನ್ನು ಕೇಳಿ ಆ ಮಹಾನುಭಾವನು ದಿಟವನ್ನೇ ಹೇಳಿದರೂ ತಾನು ನಂಬದೆ ಆತನ ಮೇಲೆ ಕ್ರೋಧ ಹಿಡಿದುದು ನೆನಪಾಗಿ ತನ್ನ ಮೇಲೆ ತನಗೇಜಿ ಗುರುಸಿ ಉಂಟಾಗಿ ಎಂತಹ ಸ್ವಭಾವ ಆತನ ಆತನಿಗೆ ದುಃಖ ಉಂಟಾಗುವುದು ಆತನಿಗೆ ದುಃಖ ಉಂಟಾಗುವುದೋ ಲೋಕ ಕ್ಷಮಾರ್ಥವಾಗಿ ಎಂಬುದನ್ನು ಕೇಳಿ ಒಂದು ಸಮಾಧಾನವಾದರು ಆ ದುಃಖಕ್ಕೆ ತಾನು ಕಾರಣನಲ್ಲ ಕಾರಣನಾದಿನಲ್ಲ ಎಂದು ಆತನಿಗೂ ದುಃಖವಾಗಿ ಏನಾದರೂ ಮಾಡಿ ಅದನ್ನು ಕಳೆಯಬೇಕೆನಿಸಿತು ಏಕಾಗಬಾರದು ಸುಷಕವನ್ನು ಸ್ವರ್ಗಕ್ಕೆ ಕಳುಹಿಸಿದುದು ತಪೋಬಲವಾದರೆ ವಸಿಷ್ಠನ ಶೋಕವನ್ನು ಕಳೆಯುವುದಕ್ಕೂ ಅದೇ ತಪೋಬಲವಾಗಬಾರದೇಕೆ ಎನ್ನಿಸಿತು ಆ ವೀರ ವೃತ್ತಿಯು ಬಲಿ ತಾನೇ ತಾನಾಗಲು ಮುನ್ನುಗುತ್ತಿದ್ದರೂ ದೇವರಾಜನೇ ದೊರಕಿ ಅದನ್ನು ಮರೆಯದೇ ಅದನ್ನು ಅಂಕೆಯಲ್ಲಿ ವಿನಯದಿಂದ ಒಡಕೊರಗಿನಿಂದ ಕುಗ್ಗಿ ಮನಸ್ಸಿನಲ್ಲಿರುವ ಕುದಿಯನ್ನು ಕನ್ನಡಿ ಹಿಡಿದು ತೋರಿಸುವಂತೆ ತೊರಗಿ ಸೊರಗಿರುವ ದನಿಂದ ಕೇಳಿದನು ದೇವರಾಜ ವಸಿಷ್ಠ ಮಹರ್ಷಿಯ ಶೋಕವನ್ನು ನಿವಾರಿಸಲು ಏನಾದರೂ ಉಪಾಯವಿದೆಯೇ ದೇವರಾಜನು ಹೇಳಿದನು ಇಲ್ಲದ ಇಲ್ಲ ಅಥವಾ ಇಲ್ಲದಿದ್ದರೂ ಅದನ್ನು ಸೃಷ್ಟಿಸುವುದಕ್ಕೆ ಅವಕಾಶವಿಲ್ಲದೆ ಇಲ್ಲ ದುಃಖ ಮೂಲವನ್ನು ಹಿಡಿದು ಅದನ್ನು ಅಲ್ಲಾಡಿಸಬೇಕು ಅದನ್ನು ಮಾಡಲು ಈ ಲೋಕದಲ್ಲಿ ಶಕ್ತರಾದವರು ಬಹುಜನರಿಲ್ಲ ದೇವತೆಗಳಿಗೆ ಇತರರ ಸುಖ ದುಃಖಗಳ ವಿಚಾರದಲ್ಲಿ ಅಷ್ಟು ಆಸಕ್ತಿ ಇಲ್ಲ ದೇವತೆಗಳು ಯಾವಾಗಲೂ ತಾವು ತಮ್ಮ ಭಕ್ತರು ಎಂಬ ಆದಷ್ಟು ಸಂಕುಚಿತ ಪ್ರಪಂಚವನ್ನು ಮಾತ್ರ ನೋಡಿಕೊಂಡು ತಮ್ಮ ತಮ್ಮ ಕಾರ್ಯವನ್ನು ತಾವು ನಿರ್ವಹಿಸಿಕೊಂಡು ಹೋಗುವ ಸ್ವಭಾವದವರು ಶುದ್ಧ ದೇವತೆಗಳು ಹಿಂಸೆಯನ್ನು ಕೊಡಬಲ್ಲರೇ ಹೊರತು ಸುಖವನ್ನು ಕೊಡಲಾರರು ಅದರಲ್ಲೂ ಈಗಂತೂ ಈ ದುಃಖದ ಕಾಲದ ಕಾಲಧರ್ಮವಾಗಿ ಕಾಲ ಕಾಲಧರ್ಮವಾಗಿ ಬಂದಿದೆ ಎಂದು ಮೇಲೆಂತೂ ದೇವತೆಗಳು ಏನೂ ಮಾಡಲಾರು ನೀನೇ ಅಪ್ಪನೆಯ ಕೊಡಿಸಿದೆಯಲ್ಲವೇ ಆದ್ರೀ ಈ ದುಃಖವನ್ನು ನಿವಾರಿಸಬಲ್ಲವರು ಭೂಮಂದಿ ಇಲ್ಲವಾದರೂ ಕಲವರಾದರೂ ಇರುವರೆಂದು ಅವರು ಯಾರು ಹೇಳು ಅವರನ್ನೇ ಆಶ್ರಯಿಸೋಣ ವಸಿಷ್ಠರ ದುಃಖವು ನಿವಾರಣವಾಗಲಿ ದೇವೇಂದ್ರನ ನಕ್ಕನು ಆಗಲಿ ಹೇಳುವೆಂದು ಕೇಳು ಮೊದಲನೆಯವರು ಅರುಂಧತಿ ದೇವಿಯು ಆಕೆಯ ಪತಿ ದುಃಖವನ್ನು ನುಂಗಬಲ್ಲಳು ಆದರೆ ದುಃಖವು ಆಕೆಯದು ಪತಿಯದಲ್ಲ ಅರುಂಧತಿಯ ಆ ದುಃಖವನ್ನು ವಹಿಸಿಕೊಂಡರೆ ಅವರ ಹೃದಯವು ನಿರ್ಭಿನ್ನವಾಗುವುದು ಎಂದು ವಸಿಷ್ಠರು ಅದನ್ನು ವಹಿಸಿಕೊಂಡರು ಆಕೆಗೆ ಸಾಧ್ಯವಾದರೆ ಆ ದುಃಖವನ್ನು ಒಂದು ದಿನ ವಹಿಸಬಲ್ಲಾದರೆ ಆಕೆಯು ಆ ದುಃಖವನ್ನು ಕರಗಿಸಿ ದ್ರವ್ಯ ಮಾಡಿ ಹೊರಕೆ ಬಿಟ್ಟು ಆದರೆ ಆ ಪುತ್ರ ಶೋಕದ ದುಃಖವನ್ನು ಆ ಮಾತೃಹೃದಯವು ತಡೆಯಲಾರದು ಎರಡನೆಯ ಮಹಾನುಭಾವನು ವಾಮದೇವ ಮಹರ್ಷಿಯು ಆತನು ಉಪಾಸನ ಬಲದಿಂದ ಋದನನ್ನು ತನ್ನಲ್ಲಿ ಆವಾಯಿಸಿಕೊಂಡಿರುವ ಮಹಾಪುರುಷನು ಆತನು ಈ ದುಃಖವನ್ನು ತಾನು ವಹಿಸಿಕೊಂಡು ತನ್ನಲ್ಲಿರುವ ರೌದ್ರ ಅದನ್ನು ಭಿನ್ನ ಭಿನ್ನವಾಗಿ ಕತ್ತರಿಸಿ ಅಡಿಗೆ ತೋರುಬಹುದು ಮೂರನೆಯ ಮಹಾಪುರುಷನು ಆತ್ರಿಯು ಆತನು ಆ ದುಃಖವನ್ನೆಲ್ಲ ಒಂದು ಘನವನ್ನಾಗಿ ಮಾಡಿ ಒಂದು ಕಡೆ ಇಟ್ಟು ಬಿಡಬಲ್ಲನು ಆದರೆ ಆ ದುಃಖವು ಈ ಮೂರು ರೂಪದಲ್ಲಿ ಯಾವ ರೂಪದಲ್ಲಿ ಇದ್ದರೂ ಕರಗಿ ನೀರಾಗಿ ಹರಿದರೂ ಧೂಳಾಗಿ ಗಾಳಿಯಲ್ಲಿ ಹಾರಿದರೂ ಘನವಾಗಿ ಪರ್ವತವಾಗಿ ಕುಳಿತರೂ ಅದು ಇದ್ದೇ ಇರುವುದು ಲೋಕಕ್ಕೆ ಅದರಿಂದ ಆಗಬೇಕಾದ ಉಪಕಾರವೂ ಆಗದೇ ಹೋಗುವುದು ಆದ್ದರಿಂದ ಈ ದುಃಖವನ್ನು ವಶಿಷ್ಠರು ಅನುಭವಿಸುವ ಅನುಭವಿಸಿ ತೀರಿಸಿಬಿಡಲಿ ಎಂದು ದೇವತೆಗಳು ಸುಮ್ಮನಿರುವವರು ಸುಮ್ಮನಿರುವರು ಕೂಡುದು ಮಹೇಂದ್ರ ಅರುಂಧತಿ ವಾಮದೇವ್ ಅತ್ತಿಗಳಲ್ಲದೆ ಇನ್ನು ಯಾರೂ ತಪಸ್ಸುಗಳಿಲ್ಲವೆ ಅವರೇಕದನ್ನು ವಹಿಸಿಕೊಳ್ಳಬಾರದು ಕೌಶಿಕ ಸೋಲನ್ನೊಪ್ಪಿಕೊಳ್ಳದ ಕ್ಷತ್ರಿಯ ರೀತಿಯಲ್ಲಿ ಮಾತನಾಡುತ್ತಿವೆ ಒಳ್ಳೆಯದು ಕೇಳು ಈಗ ಪೃಥ್ ಯುಗ ಯುಗದ ಪ್ರಥಮ ಪಾದವಾದ ಅಂತ್ಯಕಾಲವಿದು ಪ್ರಥಮ ಪಾದದ ಅಂತ್ಯಕಾಲವಿದು ದ್ವಿತೀಯ ಪಾದವು ಬರಲಿ ಈ ಬ್ರಹ್ಮಾಂಡವನ್ನು ರಚಿಸಿರುವ ಪಂಚಮಹಾಭೂತಗಳ ಶಕ್ತಿಯು ಈಗ ಇದುವರೆಗೂ ಪೂರ್ಣವಾಗಿ ಷೋರ್ಷ ಕಲಾಪೂರ್ಣವಾಗಿತ್ತು ಈಗ ಇವುಗಳ ಶಕ್ತಿ ಒಂದು ಕಲೆಯಷ್ಟು ಕಡಿಮೆಯಾಗಬೇಕು ಈ ಕಲೆಯು ಕಡಿಮೆ ಆಗದಂತೆ ಕಾಪಾಡುವವರು ಸಪ್ತರ್ಷಿಗಳು ಅವರ ಈ ಕಲಾಕ್ಷಯಕ್ಕೆ ಒಪ್ಪಿರುವರು ಭೂತಗಳ ಈ ಕಲಾಕ್ಷಯವಾಗುವುದಿಲ್ಲ ಎಂದು ಶೋಕಿಸುವವು ಆ ಶೋಕವನ್ನು ಪುತ್ತು ಶೋಕರೂಪವಾಗಿ ಅರುಂಧತಿಗೆ ಕೊಟ್ಟು ಅದರಿಂದ ವಶಿಷ್ಠರು ವಹಿಸಿಕೊಳ್ಳುವಂತೆ ದೇವತೆಗಳು ಏರ್ಪಡಿಸಿರುವ ಇದಕ್ಕಾಗಿ ಕಾಲಧರ್ಮವನ್ನು ಕಾಪಾಡುವ ಕಲಿಪುರುಷನು ವಶಿಷ್ಠರಿಂದ ಅಪ್ಪಣೆಯನ್ನು ಪಡೆದಿರುವನು ಆ ಕಾಲವು ಇಷ್ಟೆಂದು ನಿಯಂತ್ರವಾಗಿರುವುದು ಅದುವರೆಗೆ ಏನೂ ಮಾಡಲಾಗುವುದಿಲ್ಲ ವಿಶ್ವಾಮಿತ್ರನಿಗೆ ಆ ಮಾತನ್ನು ಕೇಳಿ ಕರಳು ಕೊರೆದಂತಾಯಿತು ಸಂಕಟವು ತಾನೇ ತಾನಾಯಿತು ದೇವರಾಜ ಈ ವಸಿಷ್ಠ ಶೋಕವು ಕೊನೆ ಕಾಣಬೇಕು ಇನ್ನು ಯಾರೂ ಇಲ್ಲದಿದ್ದರೆ ನಾನು ಇರುವೆನು ನಾನು ಈಗ ಮಾಡಿರುವ ತಪಸ್ಸು ಸಾಲದು ಎಂದರೆ ನಾನು ಮುಂದೆ ಮಾಡದಿರುವ ತಪಸ್ಸನ್ನು ಹೊಣೆ ಮಾಡಿಕೊಂಡಾದರೂ ಈ ಶೋಕ ನಿವಾರಣೋಪನೆಯನ್ನು ತಿಳಿಸಿದೆ ಅಂತೂ ಈ ಶೋಕವನ್ನು ಕಡೆಗಾಣಿಸು ಎಂದು ಕೇಳಿಕೊಂಡನು ದೇವರಾಜನು ಯೋಚನಾಪರನಾದನು ಆತನು ಸುಮ್ಮನಿರುವುದನ್ನು ಕಂಡು ಕೌಶಿಕನಿಗೆ ದುಃಖವನ್ನೂ ಹೆಚ್ಚಿತು ಕಣ್ಣೀರು ಕರೆಯಿತು ಉಮ್ಮಳು ಹೆಚ್ಚಾಗಿ ಉಸಿರು ಅಸವ್ಯಸ್ತವಾಯಿತು ದೇಹವೆಲ್ಲ ಶೋಕಭಾರದಿಂದ ಕಂದಿ ಕಾಂತಿಹೀನವಾದಂತೆ ತೋರಿತು ಮುಖದ ತೇಜಸ್ಸು ಕಂದಿತು ಶಿವಶಿವ ಎಂಥವರಿಗೆ ಇಂತಹ ವಿಪತ್ತು ಅಬ್ಬಾ ಎಂದು ಮುನಿದನು ಶೋಕ ವಿಫ್ವಲ್ಲನಾದನು ದೇಹವು ನಿಲ್ಲಲಾರದೆ ಕುಳಿತು ಬಿಟ್ಟಿತು ಕುಳಿತಿರಲಾರದೆ ಇನ್ನೇನು ಬಿದ್ದು ಹೋಗಬೇಕು ಮಣ್ಣು ಎನ್ನುವುದನ್ನು ನೋಡದೆ ಹೊರಳಬೇಕು ಆಗ ದೇವೆಂದರು ಇತ್ತರಿಗಿ ಕೌಶಿಕ ಏನಿದು ಮರೆತೆಯಾ ವಸಿಷ್ಠನು ನಿನ್ನ ಪೂರ್ವ ಶತ್ರು ಆತನನ್ನು ಏನಾದರೂ ಮಾಡಿ ಮುರಿಯಲೇಬೇಕೆಂದು ರುದ್ರನನ್ನು ಒಲಿಸಿಕೊಂಡು ಮಹಾಸ್ತ್ರಗಳನ್ನು ಪಡೆದು ತಂದಿದ್ದೇ ಮರೆತೆಯಾ ಈಗ ಆತನಿಗಾಗಿ ಆತನೇ ದುಃಖ ಸಂವಿಗ್ನ ಸಮಾನಸನಾಗಿ ಒದ್ದಾಡಿದರೆ ಒದ್ದಾಡಲೇಲು ಒದ್ದಾಡಲಿ ನಿನಗೆ ಏನಾದ ಇಷ್ಟಪತ್ತಿಯಲ್ಲವೇ ಎಂದನು ವಿಶ್ವಾಮಿತ್ರನಿಗೆ ಆ ಮಾತನ್ನು ಕೇಳಿ ಚುಚ್ಚಿದಂತಾಗಿ ಕೋಪ ಬಂತು ಆ ಕೋಪದಲ್ಲಿ ದುಃಖವು ಒಂದಿಷ್ಟು ಪಕ್ಕಕ್ಕೆ ಸರಿಯಿತು ಎದ್ದು ನಿಂತನು ಭ್ರ ಭ್ರಟಿಯ ಬದ್ಧವಾಗಿ ಮೇಲಕ್ಕೆ ನೆಗೆಯಿತು ಭ್ರಕುಟಿಯು ಬದ್ಧವಾಗಿ ಮೇಲಕ್ಕೆ ನೆಗೆಯಿತು ಮೂಗನೆ ಹೊಳ್ಳೆಗಳು ಅರಳಿದವು ತುಟಿಗಳು ಒಂದಕ್ಕೊಂದು ಒತ್ತಿಕೊಂಡವು ದೇಹವು ನಿಮದಿ ನಿಮರಿಕೊಂಡು ಯೋಗವಟ್ಟದಂತೆ ದಿಟ್ಟವಾಗಿ ನಿಂತುಕೊಂಡಿತು ಒಂದು ಗಳಿಗೆಯ ಮುಂಚೆ ನೀರು ಕಾರಿದ ಕಣ್ಣಿನ ಕೆಂಪು ಆ ನೀರಿನ ವದ್ದೆಯೂ ಸೇರಿ ವಿಚಿತ್ರವಾಗಿರುವ ಆ ನೋಟದಿಂದ ಕೌಶಿಕನು ಬುರಂದರ ಹೌದು ಅಂತಹದೊಂದು ವಿಷಮ ಭಾವವು ಒಮ್ಮೆ ಈ ಹೃದಯ ರಂಗದಲ್ಲಿ ತಾನೇ ತಾನಾಗಿ ತಾಂಡವಾಡಿದ್ದುಂಟು ಆದರೆ ಈಗ ಅದಿಲ್ಲ ಈಗ ನಾನು ವಿಶ್ವಾಮಿತ್ರ ಲೋಕದಲ್ಲಿರುವ ಚರಾಚರಗಳನ್ನೆಲ್ಲ ನಾನು ಮಿತ್ರ ಚರಾಚರಗಳಿಗೆಲ್ಲ ನಾನು ಮಿತ್ರ ನನ್ನಿಂದ ಯಾರಿಯೂ ವಿಶ್ವಜಂತುಗಳಿಗೂ ಕ್ರಿಮಕೀಟಿಗಳಿಗೂ ಹಿಂಸೆಯಾಗಕೂಡಿದ ಕೌಶಿಕನ ಮಾತನ್ನು ವಿಶ್ವಾಮಿತ್ರನಿಗೆ ಹೇಳುವುದು ಯಾವ ನ್ಯಾಯ ನೀನು ಮೂರು ಲೋಕದ ಅಧಿಪತಿಯು ಸ್ವರ್ಗ ಮರ್ಸ ಮರ್ತ್ಯ ಪಾತಾಳಗಳಲ್ಲಿ ಇದ್ದ ಇರುವ ಇರುವ ಎಲ್ಲವೂ ನಿನ್ನ ಅಪ್ಪಣೆಗೆ ಒಳಗಾದದು ಆದ್ದರಿಂದ ಯಾವುದಾದರೂ ಒಂದು ದಾರಿಯನ್ನು ಹೇಳು ನಿನ್ನಿಂದಲೇ ಆದು ನೀನು ಹೋಗಿ ವಸಿಷ್ಠಪಟ್ಟ ಕಣಕಿ ನೀನೇ ಅವರ ವಿನಾಶಕ್ಕೆ ಕಾರಣನಾದ ಎನ್ನುವ ಏನು ಅದರಿಂದಲೇ ನಾನು ಈಗ ಕೇಳುತ್ತಿರುವನು ನಿನ್ನ ರಹಸ್ಯವನ್ನು ಅರಿಯದೆ ತಿಳಿದ ಇನ್ನೊಂದು ರಹಸ್ಯವನ್ನು ಉಪಯೋಗಿಸಲು ಹೊರಟು ಇಷ್ಟೆಲ್ಲ ಅನರ್ಥವಾಗಿರುವುದು ಈ ಅನರ್ಥವನ್ನು ತಪ್ಪಿಸಲು ಸಹಾಯ ಮಾಡಲಾರಿಯಾ ಎಂದು ಕೇಳಿಕೊಂಡರು ಮಾತು ಮನಸ್ಸು ಮೈಯು ಎಲ್ಲಾ ಎಲ್ಲವೂ ಮೃದುವಾಗಿ ಸ್ನೇಹ ಸುಂದರವಾಗಿ ಸುಖಮಯವಾಗಿ ಕೃತಜ್ಞ ಸ್ತೋತ್ರದಂತೆ ಹಿತವೂ ಪ್ರಿಯವೂ ಆಗಿತ್ತು ಇಂದನ್ನು ಸಂತುಷ್ಟನಾಗಿ ನಾಕು ಹೇಳಿದನು ಹೌದು ಕೌಶಿಕನು ವಿಶ್ವಾಮಿತನಾಗಿರುವನೆಂದೇ ನಾನು ಜಮನಗ್ನಿಯ ಮಾತಿಗೊಪ್ಪಿ ದರ್ಶನವನ್ನು ಕೊಟ್ಟದ್ದು ಇಲ್ಲದಿದ್ದರೆ ನನ್ನನ್ನೇ ಕಿತ್ತ ಕಿತ್ತೆಸೆಯಲು ಸಿದ್ಧವಾಗಿದ್ದ ನಿನಗೆ ನಾನು ದರ್ಶನ ಕೊಡಲು ಸಿದ್ಧನಾಗುತ್ತಿದ್ದೇನೆ ಆಗಲೇ ನೀನು ಒಂದು ಕೆಲಸ ಮಾಡು ಆತನೀಗ ಅರ್ಧ ದುಃಖವನ್ನು ಅನುಭವಿಸುತ್ತಿರುವನು ದೇಹ ದೇಹದಲ್ಲಿಯೂ ಇರುವ ಇಂದ್ರಿಯಗಳು ನನ್ನವು ನಾನು ವಸಿಷ್ಠ ದೇಹದಲ್ಲಿರುವ ಇಂದ್ರಿಯಗಳ ಶಕ್ತಿಯನ್ನು ಆಕರ್ಷಿಸಿ ಅವುಗಳ ಬಲವನ್ನು ಕುಗ್ಗಿಸುವೆನು ಅದರಿಂದ ಆ ದುಃಖವನ್ನು ಸಹಿಸಲಾರದೆ ಮೂರ್ಚೆಯನ್ನು ಪಡೆಯುವು ಈಗ ಕಳೆದಷ್ಟು ದಿವಸ ಆತನು ಮೂರ್ಚೆಯಲ್ಲಿರುವನು ಆ ಶೋಕ ಕಾಲವೆಲ್ಲ ಕಳೆದ ಮೇಲೆ ಉಳಿಯುವ ದುಃಖವೆಷ್ಟು ಇರುವುದೋ ಅದನ್ನು ನೀನು ಅನುಭವಿಸು ಸಿದ್ಧವಿರುವ ಸಿದ್ಧನಿರುವೆಯಾ ವಿಶ್ವಾಮಿತನು ಒಪ್ಪಿದನು ಇಂದನ ದಯೆಯಿಂದ ವಿಶ್ವಾಮಿಥನ ಕಣ್ಣುಹೊರಳಿ ವಸಿಷ್ಠನನ್ನು ಕಂಡಿತು ಹಿಂದೆ ಭಸ್ಮೋಧೂಳಿತನಾಗಿ ಗಾತನಾಗಿ ಮೆರಿ ಮೆರೆಯುತ್ತ ಬ್ರಹ್ಮಾನಂದ ಮೂರ್ತಿಯಾಗಿದ ಇಕ್ವಾಕು ಗುಲಕುರುವು ಭಿಕಾರಿಯಾಗಿ ಬಯಲಾಗಿಯಂತೆ ಮದಿನ ವಸ್ತ್ರಗಳನ್ನು ಮೈಯೆಲ್ಲಾ ಕೊಳೆಕೊಳಿಯಾಗಿ ನೋಡುವುದಕ್ಕೆ ಗುಪ್ಸೆಯಾಗುವಂತೆ ಯಾವುದೋ ಬೆಟ್ಟದ ಬುಡದಲ್ಲಿ ಒಂಟಿಯಾಗಿ ಬೆಳೆದು ಹರಕು ಮುರುಕಾಗಿ ನಿಂತಿರುವ ಮರದ ಬುಡದಲ್ಲಿ ಕುಳಿತಿದ್ದಾರೆ ಮೊದಲಿನ ವಸಿಷ್ಠರನ್ನು ಕಂಡರು ಕಂಡವರು ಇವರನ್ನು ಗುರುತಿಸುವುದು ಕಷ್ಟ ವಿಶ್ವಾಮಿತ್ರನ ಆ ದೃಶ್ಯವನ್ನು ಕಂಡವ ಯೋ ಕಣ್ಣೀರು ಮುಡಿದನು ಇಂದೂ ಹೇಳಿದನು ಬಲ್ಲಯ್ಯ ವಿಶ್ವಾಮಿತ್ರ ಈತನಿಗೆ ನಾನೀಗ ಮೂರ್ಛೆಯು ಒದಗಿಸಿದರೆ ಈತನು ಅನುಭವಿಸಿದ ದುಃಖದ ತೀವ್ರತೆಯು ಕಡಿಮೆಯಾಗುವುದು ಆದರೆ ಅನುಭವ ಕಾಲದಲ್ಲಿ ಈ ಶೋಕವು ಶೇಷವಾಗಿ ಉಳಿಯುವುದು ಆ ಶೋಕಶೇಷವನ್ನು ನೀನು ಅನುಭವಿಸುಭವಿಸುವುದು ಎಂದರೇನು ಬಲ್ಲಯ್ಯ ನೀನಾಗಿ ನಿನ್ನ ಇವತ್ತು ಮಕ್ಕಳನ್ನು ಬಳಿಕೊಡಬೇಕು ಸಿದ್ಧನಿರುವಯಾ ವಿಶ್ವಾಮಿತ್ರನು ಮೌನವಾಗಿ ತಲೆಯಾಡಿಸಿ ಒಪ್ಪಿದನು ವಸಿಷ್ಠನು ಕುಳಿತಿದ್ದ ಕುಳಿತಿದ್ದೆಡಿಯೇ ಮೂರ್ಛೆಯಲ್ಲಿ ವರ್ಗಿದರು ಅವರ ಸುತ್ತಲೂ ಒಂದು ಗವಿಯಾಗಿ ಅವರ ಅದರ ಬಾಯಿ ಮುಚ್ಚಿಹೋಯಿತು ಇಂದನು ವಿಶ್ವಾಮಿತ್ರನ ಕೃತಜ್ಞತೆ ವಂದನೆಯನ್ನು ಸ್ವೀಕರಿಸಿ ವಿಶ್ವಾಮಿತ್ರ ನೀನು ನಿಜವಾಗಿಯೂ ವಿಶ್ವಾಮಿತ್ರನಾಗಲು ಯೋಗ್ಯನು ಶ್ರೀಶಂಕುವಿಗೆ ನಿನ್ನ ತಪಸ್ಸನ್ನು ಸೊರೆಗು ಸೊರೆಗೊಟ್ಟೆ ವೈರವನ್ನು ಸಾಧಿಸುವಂತೆ ತೊಟ್ಟಿದ್ದ ಬಣವನ್ನು ಮರೆದು ವಸಿಷ್ಠರ ಶೋಕವನ್ನು ವಹಿಸಿಕೊಂಡೆ ನಿನಗೆ ಮಂಗಳವಾಗಲಿ ನಾನು ನಿನ್ನಿಗೆ ಹೋಗಿ ಎಂದನು ವಿಶ್ವಾಮಿತ್ರನು ನನ್ನ ಇಷ್ಟು ಯಾವುದು ಯಾವಾಗ ಸಿದ್ಧಿಸುವುದು ಹಿರುವೆಯಾ ಕೇಳಿದನು ಇಂದನು ರುದ್ರನು ರುದ್ರನು ಮನಸ್ಸು ಮಾಡಿದರೆ ಈಗಲೇ ಆಗಬಹುದು ಆದರೂ ನಾವೆಲ್ಲ ಒಂದು ನಾಟಕವನ್ನು ಹೂಡಿದ್ದೇವೆ ಅದೆಲ್ಲ ಮುಗಿಯಬೇಕು ಅದುವರೆಗೆ ಏನು ಅವಸರ ಇನ್ನು ನನ್ನನ್ನು ಬಿಟ್ಟುಕೊಡು ಇಂದಿನಿಂದ ನಾವು ನಾವು ನಾವು ಮಿತ್ರರು ನನ್ನ ಮಿತ್ರನಾದ ವಸಿಷ್ಠನ ದುಃಖವನ್ನು ನೀಗಿದೆ ಇನ್ನು ನೀನು ನಿನ್ನವರು ಕರೆದಾಗಲು ತಪ್ಪದೆ ಯುದ್ಧಕ್ಕೆ ಬರುವೆನು ವಿಶ್ವಾಮಿತ್ರ ನೀನು ಏಕೆ ಸ್ವರ್ಗಕ್ಕೆ ಬರಬಾರದು ಎರಡು ದಿನ ಇದ್ದು ಬಂದು ಬರುವಂತೆ ಬಾ ಎಂದನು ವಿಶ್ವಾಮಿತ್ರನು ಇಂದಿನ ವಾಕ್ಯದಿಂದ ಅಥವಾ ವರದಿಂದ ಸಂತೃಪ್ತನಾಗಿ ಮಹೇಂದ್ರ ನೀನು ನನ್ನನ್ನು ಮಿತ್ರದಿಂದ ಸ್ವರ್ಗಕ್ಕೂ ಕರೆದೆ ಇನ್ನೇನಾಗಬೇಕು ನಾವು ತಪಸ್ಸುಗಳು ನಮಗೆ ಆ ಭೋಗ ಭೂಮಿಯಲ್ಲಿ ಆಗಬೇಕಾದದ್ದೇನು ಭೋಗ ದೊಡೆಯ ನಮ್ಮ ಇರಲು ಆ ಸೌಭಾಗ್ಯವೆಲ್ಲ ನಮ್ಮದೇ ಆದಂತ ಇದ್ದಲ್ಲವೇ ಎಂದನು ಇಂದನು ನಗುತ್ತಾ ಮುಂದಿನಿಂದ ಸ್ವರ್ಗಕ್ಕೆ ಬಾ ಎಂದರೆ ಬರುವುದಿಲ್ಲ ಎಂದೆ ಇರಲಿ ಸ್ವರ್ಗ ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ಆಗ ಏನು ಮಾಡುವೆಯೋ ನೋಡೋಣ ಎಂದು ಮೃದುವ ದಿನಕ್ಕೂ ಉತ್ತರ ಪೂಜೆಯನ್ನು ಸ್ವೀಕರಿಸಿ ಅಂತರ್ಹಿತನಾದನ